ಶ್ರೀ ಗುರುಭ್ಯೋ ನಮಃ ಹರಿ ಓಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಅದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ನೋಡಿದ್ದೇವೆ ಆ ಬಳಿಕ ಎರಡನೇದಾದ ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದಾದ ಸೃಷ್ಟಿಖಂಡ ನೋಡಿದ್ದೇವೆ ಎರಡನೇದಾದ ಸತೀಖಂಡವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಈಗ ಹದಿನಾರನೇ ಅಧ್ಯಾಯ ಶ್ರೀ ಓಂ ನಮ ಶಿವಾ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತಾಂ ಸತೀಖಂಡೇ ಷೋಡಶೋಧ್ಯಾ ಬ್ರಹ್ಮೋವಾಚ ಇತಿಸ್ತು ಚ ಇತಿಸ್ತುತಿಂಚರ್ಯಾತ ಆಗರ್ಣ್ಯಶಂಕರ ಬಭುವಾತಿ ಪ್ರಸನ್ನೋ ಹಿ ವಿಜಹಾಸ ಚಸೂತಿ ಕೃತ್ ಬ್ರಹ್ಮ ಹೇಳ್ತಾನೆ ಎಲೆ ನಾರದನೆ. ಹೀಗೆ ವಿಷ್ಣು ಮೊದಲಾದ ದೇವತೆಗಳು ಮಾಡಿದ ಸ್ತುತಿಯನ್ನು ಕೇಳಿ ಶಂಕರನು ತುಂಬಾ ಸಂತೋಷಗೊಂಡು ಶಂಕರ ಅಂದರೆ ರುದ್ರ ಕೈಲಾಸದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ದೇವತೆಗಳು ವಿಷ್ಣು ಬ್ರಹ್ಮ ಮೊದಲಾದವರೆಲ್ಲರೂ ಅಲ್ಲಿಗೆ ಹೋಗಿರ್ತಾರೆ ಹೋಗಿ ಅವನನ್ನ ಸ್ತುತಿ ಮಾಡ್ತಾ ಇರ್ತಾರೆ ಅಂದರೆ ಸತೀ ದೇವಿಯನ್ನ ವಿವಾಹವಾಗು ಎನ್ನತಕ್ಕಂತಹ ಒಂದು ದೃಷ್ಟಿಯಲ್ಲಿ ಎನ್ನುವ ಒಂದು ವಿಜ್ಞಾಪನೆಯನ್ನು ಮಾಡಿಕೊಡ್ತಾರೆ ಆಗ ಅದನ್ನು ಅವರು ಮಾಡಿದ ಸ್ತುತಿಯನ್ನು ಕೇಳಿ ಶಂಕರನ್ನು ತುಂಬ ಸಂತೋಷಗೊಂಡು ಮಂದಹಾಸವನ್ನು ಬೀರುತ್ತಾ ಪ್ರಸನ್ನನಾದ ಸೂತಿಕೃತ ಅಂದರೆ ಸೃಷ್ಟಿಕರ್ತ ಅಂತೇಳಿ ಎಲ್ಲದಕ್ಕೂ ಕಾರಣನಾದಂತಹ ಪರಶಿವ ಬ್ರಹ್ಮವಿಷ್ಣು ಚ ಬ್ರಹ್ಮ ವಿಷ್ಣು ತು ದೃಷ್ಟ ದೃಷ್ಟ್ವಾ ತೌ ಶಸ್ತ್ರೀಕ ಸಂಗತ ಯಥೋಚಿತ್ಯ ಸಮಗಮನ ತಯೋ ಆಮೇಲೆ ಹರನು ತಮದಮ ತಮ್ಮ ಪತ್ನಿಯರೊಡನೆ ಬಂದಿರುವ ಬ್ರಹ್ಮ ಮತ್ತು ವಿಷ್ಣುಗಳನ್ನು ನೋಡಿ ಯಥಾಯೋಗ್ಯವಾಗಿ ಮಾತನಾಡಿಸಿ ಅವರು ಬಂದ ಕಾರಣವೇನು ಅಂತೇಳಿ ವಿಚಾರಿಸ್ತಾನೆ ರುದ್ರವಾಚ हे हरे हे, हे विधे देवा मुनयश्चाद निर्भया निजागमन हेतु हि कथयध्व सुत किगतायूँ किं कार्यम चेह विदिचास्तुत्या प्रसन्न महादेव विश्व रुद्र हेल्ता हे हरे हे ಎಲೆ ಹರಿಯೇ ಹೇ ವಿಧೇ ಎಲೆ ಬ್ರಹ್ಮನೇ ಮತ್ತು ದೇವತೆಗಳೇ ಮುನಿಗಳೇ ನಿಮಗೆ ಅಭಯವನ್ನು ಕರ್ಣಿಸಿದ್ದೇನೆ ಮುನಯಶ್ಚ ಅದ್ಯ ನಿರ್ಭಯ ಇವತ್ತು ನೀವು ನಿರ್ಭಯರಾಗಿದ್ದೀರಿ ನಿಮಗೆ ಅಭಯವನ್ನು ಕರ್ಣಿಸಿದ್ದೇನೆ ನಿಜಾಗಮನ ಹೇತುಂಹಿ ಕಥೆಯ ಧ್ವಂ ಸುತತ್ವತಃ ನೀವು ಬಂದಿರುವ ಕಾರಣ ನಿಜವಾದ ಕಾರಣ ಏನು ಅದನ್ನು ಹೇಳಿರಿ ನಿಜಾಂಶವನ್ನು ಹೇಳಿ ಸುತತ್ವತಃ ಅಂದ್ರೆ ಅದರ ಯಥಾರ್ಥ ಏನು ಅಂತೇಳಿ ಹೇಳಬೇಕು ಅಂತೇಳಿ ಸರಿಯಾದ ತತ್ವ ಸಾರ ಉದ್ದೇಶ ಸು ಅಂದ್ರೆ ಒಳ್ಳೆಯ ಅಂಥೇಳಿ ತತ್ವರ್ಥ ಆಗತ ಯೂಯಂಕಿಂಗಾದಂಚೇಹ ವಿಧ್ಯತೆ ತತ್ಸರ್ವ ಶ್ರೋತುಮ್ಚಾಸ್ತುತ ಪ್ರಸನ್ನಧೀ ಅಂದರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ ಕಮರ್ಥಮ ಆಗತ ಆಗತಃ ಯು ಎಂ ನೀವು ಯು ಎಂ ತ್ವ ಯುವಾಂ ಯೂ ಎಂ ತ್ವಂದರೆ ನೀನು ಯುವಾಂ ಅಂದರೆ ನೀವಿಬ್ರು ಯು ಎಂ ಅಂದರೆ ನೀವುಗಳು ಕಿಂ ಕಾರ್ಯ ಚ ಇಹ ವಿಧ್ಯತೆ ಇಲ್ಲಿ ನಿಮಗೆ ಆಗಬೇಕಾದ ಕಾರ್ಯವೇನು ಏನು ಕಾರ್ಯ ಆಗಬೇಕಾಗಿದೆ ತತ್ಸವ ಶ್ರೋತುಮಚ್ಚಾಮಿ ಅದೆಲ್ಲವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಇಚ್ಛಿಸ್ತೇನೆ ಸ್ತುತ್ಯ ಪ್ರಸನ್ನಧೀ ಅಹಂ ನಾನು ನಿಮ್ಮ ಸ್ತುತಿಗೆ ಭವಾಮ ಸ್ತುತ್ಯಸ್ತುತ್ಯ ಅಂತೇಳಿ ನಿಮ್ಮ ಸ್ತುತಿಯಿಂದ ನಾನು ಪ್ರಸನ್ನನಾಗಿದ್ದೇನೆ ಹ್ಞೂ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ಇ ಪೃಷ್ಟೇ ಹರೆಣ ಅಹಂವಲೋಕಿಹ ಮುನೇ ವೋಚ ಮಹಾದ ವಿಷ್ಣುನಾ ಪರಿಚೋದಿ ಬ್ರಹ್ಮ ಹೇಳ್ತಾನೆ ಹೀಗೆ ಶಂಕರನ್ನು ಪ್ರಶ್ನಿಸಲು ಸಕಲ ಲೋಕಿತಾದ ನಾನು ವಿಷ್ಣುವಿನಿಂದ ಪ್ರೇರಿತನಾಗಿ ಹೀಗೆ ಹೇಳಿದೆನು ಬ್ರಹ್ಮೋವಾಚ ದೇವದೇವ ಮಹಾದೇವ ಕರುಣಾಸಾಗರ ಪ್ರಭೋ ಯದರ್ಥಮಗೃಣು ತ್ರರ್ಷಿಭ ದೇವದೇವನೇ ಕರುಣಾಸಮುದ್ರನೇ ಜಗಳೊಡೆಯಾದ ಓ ಮಹಾದೇವನೇ ನಾವು ಈ ದೇವ ಮುನಿಗಳೊಡನೆ ದೇವತೆಗಳೊಂದಿಗೂ ಮುನಿಗಳೊಂದಿಗೂ ದೇವ ಮುನಿಗಳೊಂದಿಗೂ ಯಾಕೆ ಇಲ್ಲಿಗೆ ಬಂದಿದ್ದೇವೆ ದೇವಮುನಿಗಳು ಅಂದರೆ ದೇವರ್ಷಿ ನಾರದಾಮದವರು ದೇವತೆಗಳು ಮುನಿಗಳು ದೇವಮುನಿಗಳು ಹೀಗೆ ಇವರೆಲ್ಲರೊಟ್ಟಿಗೆ ಇಲ್ಲಿಗೆ ಬಂದಂತಹ ಕಾರಣ ಏನು ಎಂಬುದನ್ನು ಹೇಳ್ತೇನೆ ಕೇಳು ಯದರ್ ಯದರ್ಥಂ ಯಾವುದಕ್ಕೋಸ್ಕರ ಯಾವುದಕ್ಕೋಸ್ಕರವಾಗಿ ಆಗತ ಆಗತವು ಆವಾಂ ನಾವುಗಳು ಯಾಕೆ ಬಂದಿದ್ದೇವೆ ಯಾರೊಂದಿಗೆ ದೇವತೆಗಳು ಮತ್ತು ಋಷಿಗಳೊಂದಿಗೆ ಹಾಗೆ ದೇವ ದೇವರ್ಷಿಗಳೊಂದಿಗೆ ಯಾರು ಈ ಹರಿ ಮತ್ತು ಬ್ರಹ್ಮರು ನಾವಿಬ್ಬರು ಆವಾಂ ಅಹಂ ಆವಾಂ ವಯಂ ಅಸ್ಮತ್ ಶಬ್ದ ತ್ವಂ ಯುವಾಂ ಯೂಯಂ ಯುಷ್ಮದ್ ಶಬ್ದ ದಕಾರ ಅರ್ಥ ಸರ್ವನಾಮ ಶಬ್ದ ಇಲ್ಲಿ ಅಸ್ಮದ ಶಬ್ದದಲ್ಲಿ ಅಹಂ ಅಂದರೆ ನಾನು ಆವಾಂ ಅಂದರೆ ನಾವಿಬ್ಬರು ಅಂತೇಳಿ ಯು ಅಹಂ ಆವಾಂ ವಯಂ ನಾವುಗಳು ವಯಂ ಅಂದರೆ ಹಾಗೆ ಆವಾಂ ಅಂದರೆ ನಾವಿಬ್ಬರು ಯದರ್ಥಮ್ ಆಗತೌ ಯಾವುದಕ್ಕೋಸ್ಕರ ಬಂದಿದ್ದೇವೆ ಆಗತೌ ಆವಾಂ ಆಗತಾವ್ ಅಂತೇಳಿ ಆಗ್ತದೆ ವಾಂತಾದೇಶ ಸಂಧಿ ಇಲ್ಲಿ ವಕಾರ ಆದೇಶ ಆಗ್ತದೆ ಆಗತವು ಆವಾಂ ವಾಮ್ ಅಂತ ಇರುವಾಗ ಆ ಎನ್ನುವುದಕ್ಕೆ ವ ಬರ್ತದೆ ಆಗತಾವ್ ಅಂತೇಳಿ ಯಾಂತಾದೇಶ ವಾಂತಾದೇಶ ಅಂತೇಳಿ ಸಂಧಿ ಇದು ಸಂಸ್ಕೃತದಲ್ಲಿ ಕೆಲವು ಕಡೆ ಯಕಾರ ಕೆಲವು ಕಡೆ ವಕಾರ ಆದೇಶ ಆಗಿ ಇಲ್ಲಿ ವಕಾರ ಬಂದ ಕಾರಣ ವಾಂತಾದೇಶ ಸಂಧಿ ಹೀಗೆ ನಾವು ಯಾವುದಕ್ಕೋಸ್ಕರ ಬಂದಿದ್ದೇವೆ ಅಂತೇಳಿ ಕೂಡ ಈಗ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಬ್ರಹ್ಮ ನಾವಿಬ್ಬರು ಯಾರೆಲ್ಲ ಬ್ರಹ್ಮ ಮತ್ತು ವಿಷ್ಣುಗಳು ಈ ದೇವತೆಗಳೊಂದಿಗೆ ಋಷಿಗಳೊಂದಿಗೆ ದೇವರ್ಷಿಗಳೊಂದಿಗೆ ಯಾಕೆ ಬಂದಿದ್ದೇವೆ ಸುರಷಿ ಬಿಹಿ ಸಹ ಸುರಿಗಳೊಂದಿಗೆ ಸಹ ಪ್ರಯೋಗದಲ್ಲಿ ಅಥವಾ ವಿನಾ ಪ್ರಯೋಗದಲ್ಲಿ ಎಲ್ಲ ತೃತೀಯ ವಿಭಕ್ತಿ ಬರ್ತದೆ ಅವರೊಂದಿಗೆ ಅಂತೇಳಿ ಹೇಳುವಲ್ಲ ರಾಮೇಣ ಸಹ ಹಾಗೆ ಸುರರ್ಷಿ ಬಿ ಸಹ ಸುರರ್ಷಿಗಳೊಂದಿಗೆ ಅಂತೇಳಿ ಯಾಕೆ ಬಂದಿದ್ದೇವೆ विशेषतस्तवई विशेषतवई विशेषतवैवागता वृषभध्वज विशेषतः तव एव अर्थम आगता वृषभध्वज सहिन्न सदा योग्यम था ना न जगद्भवे शंकर नि नावि बंद देवे विशेषवा ವಿಶೇಷತಃ ತವ ಎ ಅರ್ಥ ನೆನಗೋಸ್ಕರವಾಗಿಯೇ ಆಗತ ಬಂದಿದ್ದೇವೆ ಅಂದರೆ ನಿನ್ನನ್ನು ನಿನ್ನಿಂದ ಆಗಬೇಕಾದ ಕೆಲಸ ಇದೆ ಅದಕ್ಕಾಗಿ ನಾವು ಬಂದಿದ್ದೇವೆ ಅಂತೇಳಿ ವೃಷಭಧ್ವಜನೆ ಶಂಕರನೇ ವೃಷಭವಾಹನನೆ ವೃಷ ನಂದಿ ಸಹ ಸದಾ ಯೋಗ್ಯಂ ಅನ್ಯಥ ನ ಜಗತ್ ಭೇತ್ ನಿನ್ನ ಸಹಾಯವಿಲ್ಲದಿದ್ದರೆ ಸಹಾರ್ಥಿನಃ ನಾವು ನಿನ್ನ ಸಹಾಯವನ್ನು ಕೇ ಬೇಡಿ ಬಂದಿದ್ದೇವೆ ಬಯಸಿ ಬಂದಿದ್ದೇವೆ ಸದಾ ಯೋಗ್ಯಂ ಇದು ಅತ್ಯಂತ ಯೋಗ್ಯವಾದದ್ದು ಯಾವಾಗಲೂ ಕೂಡ ಸದಾ ಅನ್ಯಥಾ ನ ಜಗದ್ ಭವ್ಯು ಇಲ್ಲದಿದ್ದರೆ ಜಗತ್ತು ಸರಿಯಾಗಿ ನಡೆಯಲಾರದು ಕೇಚಿತ್ ಭವಿಷ್ಯ ಅಸುರಾ ಮಮವಧ್ಯಾ ಮಹೇಶ್ವರ ಹರೇರ್ವಧ್ಯಾ ತೇಚಿತ್ವತಶ್ಚಾಪಿ ಕೇಚನ್ मुंदे लोककंटक राक्षस जनस्तर अवरदर नानुक नानुल नध्यर इनके हर कोल पड़तको मत केवर नीने संवेद केचिव केचित्वीजात महाप्रभो मया व्या प्रभो केचिद भविष्यसुरा सदा ओ स्वामी इनके जनसुंत ಕುಮಾರನಿಂದ ಅವರ ಸಪುತ್ರನಿಂದ ನಿನ್ನ ಅವನಿಂದ ಸಂಹರಿಸಲ್ಪಡತಕ್ಕೂರು ಇದ್ದಾರೆ ಮತ್ತೆ ಕೆಲವರನ್ನು ಚಂಡಿಕಾ ದೇವಿ ಕೊಲ್ಲಬೇಕಾಗ್ತದೆ ತವೈವ ಕೃಪಯ ಶಂಭೋಸುರಾಣ ಸುಖಮ ಉತ್ತಮರ ಘೋರ ಜಾಗತ್ ಅಂದರೆ ಸ್ವಾಮಿ ಇನ್ನು ಕೆಲವರು ಅಂದರೆ ಶಂಕರನೇ ನಿನ್ನ ಅನುಗ್ರಹದಿಂದ ದೇವತೆಗಳಿಗೆ ಉತ್ತಮ ಸುಖ ಲಭಿಸಬೇಕಾಗಿದೆ ತವೈವ ಕೃಪಯ ಶಂಭೋ ಶಂಭುವಾದ ನಿನ್ನ ಕೃಪೆಯಿಂದಲೇ ಸುರಾಣ ಸುಖ ಉತ್ತಮ ಉತ್ತಮ ಸುಖ ಲಭಿಸಬೇಕಾಗಿದೆ ಮತ್ತು ಘೋರವಾದ ರಾಕ್ಷಸರನ್ನು ಸಂಹರಿಸಿ ನಾಶಯಿತ್ವ ಅಸುರಾನ್ ಘೋರಾನ್ ಜಾಗತ್ ಸ್ವಾಸ್ಥ್ಯಂ ಸದಾಭಯಂ ಈ ಜಗತ್ತಿನ ಸ್ವಾಸ್ಥ್ಯವನ್ನು ಅಭಯವನ್ನು ಜಗತ್ತಿಗೆ ಸ್ವಸ್ಥತೆಯನ್ನು ನೀನೇ ಕಲ್ಪಿಸಬೇಕಾಗಿರುವುದು ಸದಾ ಅಭಯಂ ಸ್ವಾಸ್ಥ್ಯಂಚ ಹಾಗಾಗಿ ನಾಶಯಿತ್ವ ಅಸುರಾನ್ ಘೋರಾನ್ ಜಾಗತ್ अले असुरान स्वास्थ्य अल असुरा घोरांज अंत या घोरांजागत घोरा घोरा वर्त अनुनाधि मुंदे योग मुक्त सदागेशवर्जि दया मैकनीरते न व्याथवा तव ಹೀಗಿರಲ್ಲೂ ನೀನು ಕರುಣಾಮಯನಾಗಿ ಯೋಗ ಮಾರ್ಗ ಮತ್ತು ರಾಗದ್ವೇಷಗಳು ಇಲ್ಲದೂ ಆಗಿಬಿಟ್ರೆ ಲೋಕಕಂಟಕರಾದ ಆ ಅಸುರನ್ನು ಸಂವರಿಸುವುದಾದರೂ ಹೇಗೆ ಆರಾಧಿತಷು ಕಥಂ ಸೃಷ್ಟಿ ತಥಾ ಸ್ಥಿತಿ ಅತ್ಚ ಭವಿತಯುಕ್ತ ನಿತ್ಯಂ ನಿತ್ಯಂ ವೃಷಧ್ವಜಾಲಯ ವೃಷಧ್ವಜನೇ ಆ ಅಸುರರು ನಾಶವಾಗದಿದ್ದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಹೇಗೆ ಸರಿಯಾಗಿ ನಡೆಯುತ್ತದೆ ಅತಶ್ಚ ಭವಿತ ಯುಕ್ತ ಆರಾಧಿತೇಶ್ತೇಶು ಅಂದರೆ ಅವರನ್ನೇ ಮತ್ತಷ್ಟು ಪುಷ್ಟಿ ಮಾಡಿರೋ ಅವರಿಗೂ ಕೂಡ ಬಾಕಿ ಸಜ್ಜನರ ಹಾಗೆ ಅವರಿಗೂ ಕೂಡ ಒಂದೇ ರೀತಿಯಾದ ಪೋಷಣೆ ಸಿಕ್ಕಿದರೆ ಅವರಿಗೆ ಅವರ ಬೆಳವಣಿಗೆಗೆ ಅಡೆತಡೆ ಆಗದಿದ್ದರೆ ಸೃಷ್ಟಿಯ ಸ್ಥಿತಿಗಳು ಹೇಗೆ ನಡೀಲಿಕ್ಕೆ ಸಾಧ್ಯ ಎಲ್ಲ ನಾಶ ಆಗ್ತದಲ್ಲ ಹಸರರಿಂದ ಹ್ಞೂ ಅಂತೇಳಿ ಹೇಳ್ತಾನೆ ಅವರು ಆರಾಧಿಸಲ್ಪಟ್ಟರೆ ಉಳಿದವರ ಹಾಗೆ ಅವರು ಕೂಡ ನಿನ್ನಿಂದ ಸಲಹಲ್ಪಟ್ಟರೆ ಸಂಹಾರ ಅವರನ್ನು ಅಸುರರನ್ನು ಸೃಷ್ಟಿಸ್ಥಿತಿಗಳು ಹೇಗೆ ನಡೀತವೆ ಅತಶ್ಚವಿತಾಯುಕ್ತ ನಿತ್ಯಂ ನಿತ್ಯಂ ವೃಷ್ ವೃಷಧ್ವಜ ಹಾಗಾಗಿ ಓಶಂಕರ ನಿತ್ಯವೂ ನಡೆಯಬೇಕಾದ ಮಿಕ್ಕ ಕಾರ್ಯಗಳು ನಡೆಯುವುದು ಹೇಗೆ ಸೃಷ್ಟಿಸ್ಥಿತ್ಯಂತ ಕರ್ಮಾಣಿ ನ ಯದಾ ತದಾ ಶರೀರಭೇದ ಅಸ್ಮಕಾಶ್ಚನಯುಜ್ಯತೆ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯದಿದ್ದರೆ ನಮ್ಮ ಬ್ರಹ್ಮವಿಷ್ಣು ಮಹೇಶ್ವರಮ್ಮ ಈ ಮೂರು ರೂಪೇದಗಳು ಮಾಯೆಯ ಅವತಾರವು ಬೇಕಾಗಿಯೇ ಇಲ್ಲ ಈ ಮೂರು ಇಲ್ಲ ಸ್ಥಿತಿ ಪ್ರಳಯಗಳು ನಡೆಯದಿದ್ದರೆ ಏಕಸ್ವರೂಪಿ ವಯಂ ಭಿನ್ನ ಕಾರ್ಯಸೇದ ಕಾರ್ಯಭೇದೋ ನಿದ್ಧಶ್ಚೇದ್ರೂಪಭೇದೋ ಅಪ್ರಯೋಜನ ಓ ಶಂಕರನೇ ನಾ ಮೂವರು ಒಂದೇ ಬ್ರಹ್ಮಸ್ವರೂಪರು ಸೃಷ್ಟಿಸಥಿತಿ ಮತ್ತು ಕಾರ್ಯ ಕಾರ್ಯಭೇದ ನಿಮಿತ್ತವಾಗಿ ನಮಗೆ ಬ್ರಹ್ಮ ವಿಷ್ಣು ರುದ್ರರೂಪಗಳು ಮಾಯಾಮಯವಾಗಿ ಬಂದಿದೆ ಆ ಸೃಷ್ಟಿ ಸ್ಥಿತಿ ಲಯಗಳೇ ನಡೆಯದಿದ್ದಲ್ಲಿ ಸರಿಯಾಗಿ ನಮ್ಮ ಈ ರೂಪ ಭೇದ ವ್ಯರ್ಥವಾಗ್ತದೆ ಅಪ್ರಯೋಜನವಾಗ್ತದೆ ಪ್ರಯೋಜನ ಇಲ್ಲದ್ದಾಗ್ತದೆ ವ್ಯರ್ಥವಾಗ್ತದೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಏಕಏವತ್ರಿಧಾಭಿನ್ನ ಪರಮಾತ್ಮ ಮಹೇಶ್ವರ ಮಾಯಾ ಸ್ವಾಕಾರಣ ದೇವ ಸ್ವತಂತ್ರೋದಗಿಲೆಯ ಪ್ರಭು ಪರಮತ್ಮನು ಸ್ವತಂತ್ರ ಒಬ್ಬನೇ ತನ್ನ ಮಾಯಿಂದ ಬ್ರಹ್ಮವಿಷ್ಣುಮೇರ್ ಮೂರು ದರ್ಶಿ ಮಾಯಾ ಸ್ವಾ ಸ್ವತಂತ್ರೋದಿಲಯ ತ್ರಿ ವಂಗೋ ಹರಿ ದಕ್ಷಿಣಾಂಗೋ ಹ್ಯಹ ಶಿವೃದಯೂರ್ಣತನು ಶಿವ आ परमेश्वर शरीरदरु जनसंगजो हरी तस् दक्षिणांगो हि अहम बलभागद नानू जनस ब्रह्म शिवस्त हृदय जातस्वि पूर्णतनुशिव अवन हृदय शिवन पूर्णाशना जनस्र इत्थ वैंत्र भूता ಭಿನ್ನಸ್ವರೂಪಿಣಃ ಶಿವಾ ಶಿವಸುತಾಸ್ತತ್ವ ಹೃದಾ ವಿಧಿ ಸನಾತನ ಓ ಪ್ರಭುವೆ ಹೀಗೆ ನಾವು ಮೂರು ಮಾಯಾಧೀನರಾಗಿ ಪರಶಿವ ಮತ್ತು ದೇವಿಯರ ಪುತ್ರರಾಗಿ ಮೂರು ರೂಪದಲ್ಲಿ ಜನಿಸಿದ್ದೇವೆ ಅಹಂ ವಿಷ್ಣುಶ್ಚ ಸ್ತ್ರೀಕೌ ಸಂಜಾತೌ ಕಾರ್ಯಹೇತುತಃ ಲೋಕ ಕಾರ್ಯಕರೀತ್ಯ ತವಶಾಸನಃ ಪ್ರಭೋ ನಾನೂ ವಿಷ್ಣುವು ಸೃಷ್ಟಿ ಮತ್ತು ಸ್ಥಿತಿ ಇವುಗಳಿಗಾಗಿ ನಿನ್ನ ಅಪಣೆಯಂತೆ ಪತ್ನಿಯರನ್ನು ಪರಿಗ್ರಹಿಸಿ ಲೋಕ ಕಾರ್ಯವನ್ನು ಮಾಡ್ತಾ ಇದ್ದೇವೆ ತಸ್ಮತ್ ವಿಶ್ವಹಿತಾರ್ಥಾಯ ಸುರಾಣ ಸುಖಹೇತವೆ ಪರಿಗೃೀಶ್ವಾರ್ಯಾೇ ರಾಮಕಾಂ ಸುಶೋಭನಾಂ ಆದುದರಿಂದ ಓ ಶಿವನೇ ದೇವತೆಗಳ ಕ್ಷೇಮಕ್ಕಾಗಿಯೂ ಸುಂದರಿಯಾದ ಹಾಗೆ ಧರ್ಮರಕ್ಷಣೆಗಾಗಿಯೂ ಸುಂದರವಾದ ಸುಂದರಿಯಾದ ಊರು ರಮಣೀಯನ ಮದುವೆಯಾಗುವು ಸ್ತ್ರೀಯರನ್ನ ಮದುವೆಯಾಗುವು ಪರಿಗ್ರಹಿಸು ಅಂಥೇಳಿ ಬ್ರಹ್ಮ ರುದ್ರನನ್ನು ಅನುರೋಧಿಸ್ತಾನೆ ಒತ್ತಾಯ ಮಾಡ್ತಾನೆ ಅಂದರೆ ವಿಶ್ವಹಿತಕ್ಕಾಗಿ ದೇವತೆಗಳ ಹಿತಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಜಗತ್ತಿನ ಸೃಷ್ಟಿಸಿ ಲಯಗಳ ನಿಯಮದ ಪಾಲನೆಗಾಗಿ ನೀನು ಭಾರ್ಯಾರ್ಥಿ ಪತ್ನಿಯಾಗ ಪತ್ನಿ ಸ್ವೀಕಾರ ಮಾಡಬೇಕು ಅನ್ಯಚೃಣು ಭಾರ್ಯಾ ಅಂದರೆ ಭಾರ್ಯಾ ಅಂತ ಹೇಳಿದರೆ ಪತ್ನಿ ಅಂತೇಳಿ ಸ್ತ್ರೀಲಿಂಗ ಶಬ್ದ ಹಾಗೆ ಇನ್ನೂ ಧಾರಾಹ ಅಂತ ಇದೆ ನಿತ್ಯ ಬಹುವಚನ ಹ್ಞೂ ಅಲ್ಲ ಅದು ಕೂಡ ಸ್ತ್ರೀನಿಗೆ ಶಬ್ದ ಧಾರಾ ಅನ್ನತಕ್ಕಂಥದ್ದು ಧಾರಾ ದಾರೇ ಧಾರಾಹ ಅಂಥೇಳಿ ಅಂದರೆ ಪತ್ನಿ ಅನ್ನತಕ್ಕಂಥ ಅರ್ಥ ಭಾರ್ಯ ಪತ್ನಿ ಹೀಗೆ ಬೇರೆ ಬೇರೆ ಶಬ್ದಗಳಿಗೂ ಬೇರೆ ಬೇರೆ ಅರ್ಥಗಳಿವೆ ಹ್ಞೂ ಆಯಾ ಸಾಂದರ್ಭಿಕವಾಗಿ ಕೂಡ ಅದನ್ನು ಬಳಸ್ತಾರೆ ಬಲ್ಲವರು ಎಲ್ಲ ಸಮಾನಾರ್ಥಕ ಪದಗಳಾದರೂ ಕೂಡ ಸಂಸ್ಕೃತದಲ್ಲಿ ಒಂದೊಂದಕ್ಕೂ ಒಂದೊಂದು ವಿಶೇಷ ಅರ್ಥ ಇದೆ ಉದಾಹರಣೆಗೆ ಶರೀರ ಎನ್ನತಕ್ಕಂಥದ್ದಕ್ಕೆ ದಿನೇ ದಿನೇ ಶೀರ್ಯಮಾನಂ ಶರೀರಂ ದಿನವೂ ದಿನವೂ ಕ್ಷಯಿಸ್ತಾ ಹೋಗುವಂಥದ್ದು ಎನ್ನುವ ಅರ್ಥವನ್ನು ಸೂಚಿಸಲಿಕ್ಕಾಗಿ ಶರೀರ ಅಂತೇಳಿ ಪ್ರಯೋಗ ಮಾಡ್ತಾರೆ ಅದನ್ನು ನೆನಪಿಸೋದಕ್ಕೋಸ್ಕರವಾಗಿ ಆಮೇಲೆ ದೇಹ ಆಮೇಲೆ ಕಾಯ ಒಂದಕ್ಕೊಂದು ತನು ಬೇರೆ ಬೇರೆ ಅರ್ಥಗಳಿವೆ ಆಯಾ ಶಬ್ದಕ್ಕೆ ಸಾಂದರ್ಭಿಕವಾಗಿ ಉದಾಹರಣೆಗೆ ಈಗ ಕಾಯಂ ಅಂತೇಳಿ ಹೇಳಿದರೆ ಕಹ ಪ್ರಜಾಪತಿ ದೇವತಾ ಅಸ್ಯ ಅಂಥೇಳಿ ಇದರ ದೇವತೆ ಪ್ರಜಾಪತಿ ಕಹ ಅಂದರೆ ಪ್ರಜಾಪತಿ ಅರ್ಥ ಸೃಷ್ಟಿಕರ್ತ ಸೃಷ್ಟಿಕರ್ತ ಬ್ರಹ್ಮ ಅವನು ಇದರ ದೇವತೆ ಆದ್ದರಿಂದ ಅಂದರೆ ಈ ಶರೀರದ ಸೃಷ್ಟಿಗೆ ಕಾರಣ ಮೂಲ ಕಾರಣನಾದ ಕಾರಣ ಇದಕ್ಕೆ ಕಾಯ ಎನ್ನತಕ್ಕಂತಹ ಒಂದು ಶಬ್ದ ಬಂತು ಶರೀರ ಅಂದರೆ ಈಗಾಗಲೇ ನಾನು ಹೇಳಿದೆ ಶೀರ್ಯಮಾನಂ ದಿನೇ ದಿನೇ ಶೀರ್ಯಮಾನಂ ಶರೀರಂ ಅಂಥೇಳಿ ಅಂದರೆ ಒಂದೊಂದು ಶಬ್ದಗಳಿಗೂ ಒಂದೊಂದು ಅರ್ಥ ಇದೆ ಹ್ಞೂ ದೇಹ ಅಂಥೇಳಿದರೆ ದೇಗ್ಧಿ ಪ್ರತಿದಿನಂ ಎನ್ನುವುದರಿಂದ ದೇಹ ಅಂದರೆ ಶರೀರ ಎನ್ನುವುದಕ್ಕೆ ವಿರೋಧ ನಿಜಾಗಿ ಅರ್ಥ ವಸ್ತು ವಿಷಯ ವಸ್ತು ಒಂದೇ ಶರೀರ ಅಂದರೂ ದೇಹ ಅಂದರೂ ಅಂದರೆ ಆದರೆ ಶರೀರ ಅಂದರೆ ದಿನೇ ದಿನೇ ಶೀರ್ಯಮಾನಂ ಇತಿ ಶರೀರಂ ಅಂತೇಳಿ ಹೇಳಲಿಕ್ಕೆ ದಿನೇ ದಿನವೂ ಕ್ಷಯಿಸ್ತಾ ಇರತಕ್ಕಂಥದ್ದು ಅಂಥೇಳಿ ಹೇಳೋದಕ್ಕೆ ಆ ದೃಷ್ಟಿಯಲ್ಲಿ ಶರೀರ ನಷ್ಟವಾಗಿ ದೃಷ್ಟಿಯನ್ನು ಬೇಕಾಗಿರುವಾಗ ಆ ಸಂದರ್ಭದಲ್ಲಿ ಶರೀರ ಅಂತ ಪ್ರಯೋಗ ಮಾಡ್ತಾರೆ ಇನ್ನು ಕಾಯ ಅಂತ ಹೇಳಿದರೆ ಅದು ದೈವಿ ಅಂದರೆ ಪವಿತ್ರತಮವಾದದ್ದು ಈ ಪಾಂಚಭೌತಿಕ ಶರೀರ ಕೂಡ ಅಂದ್ರೆ ಪ್ರಜಾಪತಿಯೇ ಇದರ ದೇವತೆ ಹ್ಞೂ ಎನ್ನುವ ಅರ್ಥದಲ್ಲಿ ಹೇಳುವಾಗ ಕಾಯ ಅಂತೇಳಿ ಹೇಳ್ತಾರೆ ಹಾಗೆ ದೇಹ ಅಂತೇಳಿ ಯಾವಾಗ ಹೇಳ್ತಾರೆ ಪ್ರತಿದಿನವೂ ಬೆಳೆಯುವಂಥದ್ದು ದಿಹ್ ವೃದ್ಧವು ಧಾತು ದೇಗ್ಧಿ ಪ್ರತಿದಿನಂ ಪ್ರತಿದಿನವೂ ಬೆಳೆಯುವಂಥದ್ದು ವೃದ್ಧಿ ದಿನೇ ದಿನೇ ವರ್ಧಮಾನವಾಗತಕ್ಕಂಥದ್ದು ಅದು ದೇಹ ಅಂಥೇಳಿ ಅಂದರೆ ಒಂದೇ ಅರ್ಥ ಕೊಡತಂತಹ ಪರ್ಯಾಯ ಶಬ್ದಗಳು ಆದರೆ ಅದರ ಪ್ರಯೋಗ ಅದರ ಸಂದರ್ಭ ಅದರ ಅರ್ಥಗಳು ವಿಭಿನ್ನವಾಗಿವೆ ನಾನಾ ಆಯಾಮದ ಅರ್ಥ ಇದೆ ಹ್ಞೂ ಮುಖದ ಅರ್ಥ ಒಂದಕ್ಕೆ ಒಂದೇ ವಸ್ತುವನ್ನು ಸೂಚಿಸುವ ಶಬ್ದಗಳಾದರೂ ಕೂಡ ಉದಾಹರಣೆಗೆ ತನು ಹ್ಞೂ ಸ್ತ್ರೀಲಿಂಗ ಶಬ್ದ ತನು ಅಂತ ಹೇಳಿದರೆ ಏನು ದೇಹವೇ ಶರೀರವೇ ಅಂದರೆ ತನೋತಿ ತನ್ಯತೆ ಇತಿ ಉಂಟು ಮಾಡುತ್ತದೆ ಏನೋದ್ರಿಂದ ಶರೀರ ಏನನ್ನು ಉಂಟು ಮಾಡ್ತದೆ ಶರೀರ ಅಂದರೆ ಈ ಒಂದು ಸಂಸಾರವನ್ನು ಉಂಟು ಮಾಡ್ತದೆ ಸಂಸಾರ ಅಂದರೆ ಜನ್ಮ ಆಮೇಲೆ ಅದೇ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಈ ಷಡ್ ಭಾವವಿಕಾರಗಳನ್ನು ಉಂಟು ಮಾಡುವಂಥದ್ದು ಅದು ತನೋತಿ ತನ್ಯತೆ ಇವ್ ಅಂದರೆ ವಿಸ್ತಾರಗಳು ಅಂಥದ್ದು ಅರ್ಥವೂ ಇದೆ ಹ್ಞೂ ತನು ವಿಸ್ತಾರಿ ಹಾಂ ಅಂದರೆ ಹಾಗೆ ತನು ಅಂತೇಳಿ ವಿಸ್ತಾರಗಳು ಅಂಥದ್ದು ಬೆಳೆಯುವಂಥದ್ದು ಹರಡುವಂಥದ್ದು ವೃದ್ಧಿ ಹೊಂದುವಂಥದ್ದು ಎನ್ನುವ ಅರ್ಥ ತನು ಅಂತೇಳಿ ಹೇಳಿದೆ ತನು ಅತಿ ವ್ಯಾಪಿಸುವಂಥದ್ದು ಹಾಂ ಶರೀರ ಅಂತೇಳಿ ಹೇಳಿದರೆ ಅಂದರೆ ಇದು ಸಾಂಸಾರಿಕ ಬಂಧನಗಳನ್ನು ಉಂಟು ಮಾಡುವಂಥದ್ದು ಹರಡುವಂಥದ್ದು ಯಾವುದನ್ನು ಸಾಂಸಾರಿಕ ವ್ಯಾಮೋಹವನ್ನು ವಿಸ್ತರಿಸತಕ್ಕಂಥದ್ದು ಇತ್ಯಾದಿ ಅರ್ಥವನ್ನು ಕೊಡುವಂಥದ್ದು ಹೀಗೆ ಸಂಸ್ಕೃತ ಭಾಷೆ ಅತ್ಯಂತ ವಿಶೇಷವಾದಂಥ ಭಾಷೆ ಹೀಗೆ ಇಲ್ಲಿ ಏನು ಹೇಳ್ತಾರೆ ಈ ಶರೀರಗಳು ಅಥವಾ ಇದು ಪ್ರಯೋಜನ ಇಲ್ಲದೆ ಆಗ್ತದೆ ಅಂತೇಳಿ ಹೇಳ್ತಾರೆ ಮೂರು ಬೇರೆ ಬೇರೆ ಬೇರೆ ಸೃಷ್ಟಿಸಥಿತಿಗಳು ಸರಿಯಾಗಿ ನಡೆಯದಿದ್ದರೆ ಈಗ ನಾನು ವಿಷ್ಣುವ ಅಂದರೆ ಬ್ರಹ್ಮನು ವಿಷ್ಣುವು ಸಹ ಸೃಷ್ಟಿ ಸ್ಥಿತಿ ಇವುಗಳಿಗಾಗಿ ರುದ್ರನಪ್ಪಣೆಯಂತೆ ಪತ್ನಿಯರನ್ನು ಪರಿಗ್ರಹಿಸಿ ಲೋಕ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಕಾರಣ ಶಿವನೇ ಜಗತ್ತಿನ ಕ್ಷೇಮಕ್ಕಾಗಿ ದೇವತೆಗಳ ಕ್ಷೇಮಕ್ಕಾಗಿಯೂ ಸುಂದರಿಯಾದ ಓರ್ವ ರಮಣಿಯನ್ನು ಮದುವೆಯಾಗು ಅಂತೇಳಿ ವಿನಂತಿ ಮಾಡಿಕೊಡ್ತಾನೆ ಪ್ರಾರ್ಥನೆ ಬ್ರಹ್ಮ ಅನ್ಯಕ್ಷುಣು ಮಹೇಶಾನ ಪೂರ್ವವೃತ್ತ ಸ್ಮೃತ ಮಯಾ ಎನ್ನೋ ಪುರಃಪುರ ಪ್ರೋಕ್ತ ತ್ವಯವ ಶಿವರೂಪಿಣ ಓ ಮಹೇಶ್ವರನೇ ಹಿಂದಿರಣದ ಇನ್ನೂ ಒಂದು ಸಮಾಚಾರವನ್ನು ನಿನಗೆ ಹೇಳ್ತೇನೆ ಅನ್ಯತ್ರ ಶುಣು ಮಹೇಶಾನ ಮಹಾ ಈಶಾನ ಮಹೇಶಾನ ಪೂರ್ವ ಈಶಾನ್ಯ ದಿಕ್ಕಿನ ಈಶಾನ್ಯ ದಿಕ್ಕಿನ ಅಧಿಪತಿಯವನು ಒಬ್ಬ ಈಶಾನ ಒಂದು ರೂಪದಿಂದ ಇನ್ನೊಂದು ರೂಪದಿಂದ ಮಹೇಶ್ವರ ಎಲ್ಲದಕ್ಕೂಡೆ ಪೂರ್ವವೃತ್ತಮ್ ಸ್ಮೃತಮಯ ಒಂದು ನೆನಪಾಗ್ತದೆ ನನಗೆ ಹಾಂ ಹಿಂದಿನ ನೆನಪು ಘಟನೆ ಎನ್ನೋ ಪುರಃಪುರ ಪ್ರೋಕ್ತ ತ್ವಯ ಶಿವರೂಪಿಣ ಅಂದರೆ ಪರಶಿವರೂಪದಿಂದ ನೀನೇ ಹಿಂದೆ ನನ್ನನ್ನು ಮತ್ತು ವಿಷ್ಣುವನ್ನು ಕುರಿತು ಹೀಗೆ ಹೇಳಿದ್ಯಲ್ಲ ಅದೀಗ ನನಗೆ ನೆನಪಾಗ್ತಾ ಇದೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಮದ್ರೂಪಂ ಪರಮಂ ಬ್ರಹ್ಮನ್ ಈದೃಶಂ ಭವದಂಗತ ಪ್ರಕಟೀಭವಿತೋಕೆ ನಾಂನಾರುದ್ರ ಪ್ರಕೀರ್ತಿತಃ ಶಿವನು ಹೇಳಿದ್ದೇನು ಅಂತೇಳಿ ಹಿಂದೆ ಇದೆ ಬ್ರಹ್ಮನೇ ಮದ್ರೂಪಂ ಪರಮಂ ಬ್ರಹ್ಮನ್ ಈ ದೃಶ್ಯಂಭದಂಗತಃ ಇಂತಹ ಸ್ವರೂಪಗಳು ನಾನು ನಿನ್ನ ನಾನು ಮುಂದೆ ನಿನ್ನ ಲಲಾಟದಿಂದ ರುದ್ರನೆಂಬ ಹೆಸರಿಂದ ಜನಿಸ್ತೇನೆ ಪ್ರಕಟೀಭವಿತ ಲೋಕೇ ನಾಂನ ರುದ್ರಃ ಪ್ರಕೀರ್ತಿತಂಗ ನಿನ್ನ ಅಂಗದಿಂದ ಅಂದರೆ ಯಾವ ಅಂಗ ಲಲಾಟದಿಂದ ಹಣೆಯಿಂದ ಹುಟ್ಟಿ ಬರ್ತೇನೆ ಅಂತೇಳಿ ಹೇಳಿದ್ದೆ ನೀನೇ ಸೃಷ್ಟಿಕರ್ತಾ ಭವದಬ್ರಹ್ಮ ಹರಿಃ ಭವಿಷ್ಯಾಮಿ ರುದ್ರರೂಪೋ ಗುಣಾಕೃತಿ ಎಲಯವಿಧಿಯೇ ಈಗ ನೀನು ಸೃಷ್ಟಿಯನ್ನು ಮಾಡು ಹರಿ ಪಾಲನೆಯನ್ನು ಮಾಡಲಿ ರುದ್ರಸರೂಪ ನಾನು ಸಂಹಾರ ಮಾಡ್ತೇನೆ ಸ್ತ್ರೀಯಂ ವಿವಾಹ್ಯ ಲೋಕಸ್ಯ ಕರಿಷ್ಯೆ ಕಾರ್ಯ ಮುತ್ತಮ ಸಂಸ್ಮೃತ್ಯ ಸ್ವ ಪ್ರೋಕ್ತ ಪೂರ್ಣಂಕು ನಿಜಂಪಣಂ ರಮಣಿಯನ್ನು ಮದುವಾಗಿ ಲೋಕಕ್ಕೆ ಅನುಕೂಲವಾಗುವಂತೆ ಕಾರ್ಯವನ್ನು ಮಾಡ್ತೇನೆ ಅಂತೇಳಿ ಹೇಳಿದ್ದಿ ನೀನೇ ಹೇಳಿದ್ದಿ ಓ ಆ ನಿನ್ನ ಪ್ರತಿಜ್ಞೆಯನ್ನು ಸ್ಮರಿಸಿಕೊಂಡು ಈಗ ನಿನ್ನ ಕಾರ್ಯವನ್ನು ನೆರವೇರಿಸು ಪತ್ನಿಯನ್ನು ಪರಿಗ್ರಹ ಮಾಡು ರಮಣಿ ಅಂದರೆ ಪತ್ನಿ ಅಂತಕ್ಕಂಥ ಅರ್ಥ ರಮಮಾನ ಅಂದರೆ ಆನಂದವನ್ನು ಉಂಟು ಮಾಡುವವಳು ಅಂತೇಳಿ ಅರ್ಥ ರಮಣಿ ಅಂದರೆ ರಂ ಕ್ರೀಡಾಯಾಮ ಧಾತು ಹಾಗೆಯೇ ನಿಧೇಶಸ್ತವಚ ಸ್ವಾಮಿನ್ ಅಹಂ ಸೃಷ್ಟಿಕರೋ ಹರಿ ಪಾಲಕೋ ಲಯಹೇ ತುಸ್ತಮಿರ್ಭೂತ ಸ್ವಯಂ ಓ ಸ್ವಾಮಿಯ ನಿನ್ನ ಅಪ್ಣೆಯಿಂದ ಅನುಸೃಷ್ಟಿಯನ್ನು ಹರಿವು ಪಾಲನೆಯನ್ನು ಮಾಡ್ತಾ ಇದ್ದೇವೆ ಶಿವ ಸ್ವರೂಪನೂ ಜಗತ್ತಿನ ಪ್ರಯವನ್ನು ಮಾಡುವವನಾಗು ತ್ವಾಂ ವಿಧಾನ ಸಮರ್ಥೋ ಹಿ ಆವಾಂಚಸ್ವ ಸ್ವಕರ್ಮಣಿ ಲೋಕ ಕಾರ್ಯರತಾಂ ತಸ್ಮದೇಕಾಂಗ್ರೀ ಶ್ವಕಾಮಿನಿ ಹಾಗಾಗಿ ಅಲ್ಲಿ ಯಾವುದನ್ನು ಲಯ ಮಾಡಬೇಕಾದನ್ನು ಮಾಡದೇ ಮಾಡದೇ ಇದ್ದರೆ ಕಾಲಕಾಲಕ್ಕೆ ಈ ಲೋಕವನ್ನು ಸ್ಥಿತಿ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ ಹರಿಗೆ ಹಾಗೆ ನನಗೂ ಕೂಡ ಬೇಕಾದ್ದನ್ನು ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ ಬೇಡದ್ದನ್ನು ತೆಗೆಯದಿದ್ದರೆ ನಿನ್ನ ಹೊರತು ನಾವು ನಮ್ಮ ಕಾರ್ಯಗಳನ್ನು ಮಾಡಲಾರೆವು ಆದ್ದರಿಂದ ಓ ಶಿವನೇ ಲೋಕ ಕಾರ್ಯಕ್ಕೆ ಅನುಕೂಲವಾಗುವಂತಹ ಕಾಮಿನಿಯನ್ನ ಮದುವಿಯಾಗು. ತಥಾ ಪದ್ಮಾಲಯ ವಿಷ್ಣು ಸಾತ್ರೀ ಚ ಯಥಾ ಮಮ ಶಂಭೋ ಕಾಂತಾ ಸಂಪ್ರತಿ ಲಕ್ಷ್ಮಿಯು ವಿಷ್ಣುವಿಗೆ ಹೇಗೋ ನನಗೆ ಸರಸ್ವತಿಯು ಹೇಗೋ ಹಾಗೆಯೇ ನೀನು ಸಹ ನಿನ್ನ ಕಾರ್ಯಗಳಿಗೆ ಅನುಕೂಲಗಳಾದಂತಹ ಓರೋ ಕಾಂತೆಯನ್ನು ಮದುವೆಯಾಗುವು ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ಇತಿಷ್ಟುತಾ ವಚೋಮೇಹಿ ಬ್ರಹ್ಮಣುರತೋ ಹರೇ ಸಮಾಂಜಗಾತ ಲೋಕೇಶ ಸ್ಮೇರಾನ ಮುಖೋ ಹರಹೋ ಬ್ರಹ್ಮ ಹೇಳ್ತಾನೆ ಎಲ್ಲ ಇದರಾಧನೆ ಹೀಗೆ ವಿಷ್ಣುವಿನ ವಿದಿರಿನಲ್ಲಿ ನಾನು ಹೇಳಿದಂಥ ಮಾತೃನನ್ನು ಕೇಳಿ ಭಗವಂತನಾದ ಶಿವನು ಮಂದಹಾಸವನ್ನು ಬೀರುತ್ತಾ ಸ್ಮೇರಾನನ ಮುಖನಾಗಿ ಸ್ಮೇರಾನನಾಗಿ ಸ್ಮೇರವದನ ಅಂದರೆ ನಗುಮುಖದವನಾಗಿ ಮಂದಹಾಸವನ್ನು ಬೀರುತ್ತಾ ನನ್ನನ್ನು ಕುರಿತು ಹೀಗೆ ಹೇಳ್ತಾನೆ ಹೀಗೆ ಹೇಳಿದ ಈಶ್ವರ ಉಚ ಹೇ ಬ್ರಹ್ಮನ್ ಹೇ ಹರೆ ಮೇಹಿ ಯುವಾಂ ಪ್ರಿಯತರೌ ಸದಾ ದೃಷ್ಟ್ವಾಂಚ ಮಮಂದೋವತಿ ಖಲು ಈಶ್ವರ ಹೇಳ್ತಾನೆ ಎಲೈ ಹರಿಯೇ ಎಲೈ ವಿಧಿಯೇ ನೀವು ನನಗೆ ತುಂಬ ಪ್ರಿಯರಾದವರು ಹೇ ಬ್ರಹ್ಮನ್ ಹೇ ಹರೆ ಮೇ ಅಂದರೆ ಮಮ ನನಗೆ ಚತುರ್ಥಿ ಭಕ್ತಿ ವರ್ತ ಅಸ್ಮ್ದು ಅಹ್ ಆವಾಂ ವಯಂ ಮಾಂ ಮಾಂ ನೌ ಅಸ್ಮ ಮಯ ಆವಾಭ್ಯಂ ಅಸ್ಮಾಭಿ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನ ಅಂತೇಳಿ ಹಾಗೆ ಬರ್ತದೆ ಅಲ್ಲಿ ಮೇ ಎನ್ನದು ಮಹ್ಯಂ ನನಗೆ ಮೇ ಹಿ ನನಗಾದರೂ ಯುವಾಂ ಪ್ರಿಯತರವೂ ಸದಾ ನೀವಿಬ್ಬರೂ ಕೂಡ ತುಂಬ ಪ್ರಿಯತರಾದವರು ತರತಮ ಪ್ರತ್ಯಯ ಅಂತೇಳಿ ಬರ್ತದೆ ಗ್ರೇಟರ್ ಗ್ರೇಟೆಸ್ಟ್ ಅಂತೇಳಿ ಹೇಳಿದ ಹಾಗೆ ಕಂಪ್ಯಾರೇಟಿವ್ ಡಿಗ್ರಿ ಸೂಪರ್ ಡಿಗ್ರಿ ಇಗ ಒಂದು ಎರಡರಲ್ಲಿ ಒಂದು ಶ್ರೇಷ್ಠ ಅಂತ ಹೇಳುವಾಗ ಅಲ್ಲಿ ಗ್ರೇಟರ್ ಉಪಯೋಗ ಮಾಡ್ತೇವೆ ಕಂಪ್ಯಾರಿಟಿವ್ ಅದನ್ನೇ ತರಪ್ ಪ್ರತ್ಯಯ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ ತಮ್ ಪ್ರತ್ಯಯ ಯಾವುದು ಅತ್ಯಂತ ಶ್ರೇಷ್ಠ ಎಲ್ಲದಕ್ಕಿಂತ ಶ್ರೇಷ್ಠ ಎನ್ನುವಂಥದ್ದು ವಿಶಾಲ ಅರ್ಥದಲ್ಲಿ ಬರುವಾಗ ಅದು ಸೂಪರ್ ಡಿಗ್ರಿ ದಿ ಗ್ರೇಟೆಶ್ಟ್ ಅಂತ ಹೇಳಿ ದಿ ಗ್ರೇಟೆಶ್ಟ್ ಹಾಗೆ ಇದು ತಮಪ್ಪು ಪ್ರತ್ಯಯ ಹಾಗೆ ಪ್ರಿಯ ತಮನು ನೀನು ಅಂತೇಳಿ ಹೇಳಿದ ಇಲ್ಲಿಗ ನೀವಿಬ್ಬರು ಕೂಡ ನನಗೆ ಅತ್ಯಂತ ಪ್ರಿಯತರಾಗಿದ್ದೀರಾ ಕೇವಲ ಪ್ರಿಯ ಅಲ್ಲ ಪ್ರಿಯತರರು ಸದಾ ಯಾವಾಗಲೂ ಗುಡ್ ಅಷ್ಟೇ ಅಲ್ಲ ಬೆಟರ್ ಅಂತೇಳಿ ದಿ ಬೆಸ್ಟ್ ಒಂದು ಇರ್ತದೆ ಯಾವುದಾದ್ರು ಹಾಗೆ ಇಲ್ಲಿ ಇವರಿಬ್ಬರು ಇದ್ದಾರಲ್ಲ ನೀವು ಪ್ರಿಯ ತರರು ಅಂತೇಳಿ ಹೇಳಿದ್ರಿ ದೃಷ್ಟ್ವಾಂಛ ಮಮ್ಮ ಆನಂದೋ ಭತಿ ವಾಮ್ ಅಂದರೆ ಯುವಾಭ್ಯಾಂ ವಾಮ್ ನೀವಿಬ್ಬರನ್ನು ತ್ವ ಯುವಾಂ ಯೂಯ್ ಯುವಾಭ್ಯುವಾಂ ವಂ ನಿಮ್ಮಿಬ್ಬರನ್ನು ಯುವಾಂ ವಾಂ ಯುವಾಂ ಅಥವಾ ವಾಮ ಎರಡು ಒಂದೇದು ನಿಮ್ಮಿಬ್ಬರನ್ನು ನೋಡಿ ದೃಷ್ಟ ಮಮ್ಮ ಆನಂದೋವರ ಖಲು ನನಗೆ ಬಹಳ ಬಹಳ ಆನಂದವಾಗ್ತದೆ ಅತಿಯಾದಂಥ ಆನಂದ ಯುವಾಂ ಸುರವಿಶಿಷ್ಟೋ ಹಿ ತ್ರಿಭವಸ್ವಾಲ ಕಥನ ವಾಂ ಗರಿಷ್ಠೇವ ಕಾರ್ಯರತಾತ್ಮನೋ ನೀವಿರುವರು ದೇವಶ್ರೇಷ್ಠರು ಲೋಕಾಧಿಪತಿಗಳು ಲೋಕಕ್ಷೇಮಕಾರ್ಯಗಳಾದ ನಿಮ್ಮನ್ನು ಸ್ತುತಿಸುವ ಜನಗಳಿಗೆ ಕ್ಷೇಮವಾಗ್ತದೆ ಉಚಿತಂನ ಸುರಶ್ರೇಷ್ಠ ವಿವಾಹಕರಣಂ ತಪೋರಥವಿರಕ್ತ ಸದಾ ವಿದಿತ ಯೋಗಿನ ದೇವಶ್ರೇಷ್ಠ ಆದ ಎಲ್ಲ ವಿಷ್ಣು ಬ್ರಹ್ಮರೇ ಆದರೆ ಸಂಸಾರ ವಿರಕ್ತನು ತಪೋ ನಿಷ್ಠನು ಜ್ಞಾನಯೋಗಿ ಆದ ನಾನು ಮದುವೆಯನ್ನು ಮಾಡಿಕೊಳ್ಳುವುದು ಉಚಿತವಲ್ಲ ನ್ಯಾಯವಲ್ಲ ಯೋ ನಿವೃತ್ತಿಮಾ ಯೋ ನಿವೃತ್ತಿಸುಮಾರ್ಗಸ್ಥಃ ಸ್ವಾತ್ಮಾರಾಮೋ ನಿರಂಜನ ನಿರಂಜನ अवधूतनुर्ज्ञानी स्वद्रष्टा कामर्जिता अविकी ह्योगी चा शुचिमंगल तयोजन लोके काम वदाधुना यान वैराग्य मगदल स्वस्व रूपन ಪಾಪ ಇಲ್ಲದವನು ದಿಗಂಬರನು ಜ್ಞಾನಿಯು ತನ್ನ ಸ್ವರೂಪವನ್ನು ತಿಳಿದಿರುವವನು ಕಾಮಯಿಕಾರವಿಲ್ಲದವನು ಸಂಸಾರ ಭವದಲ್ಲಿ ಆಸಕ್ತಿ ಇಲ್ಲದವನು ದೇಹಾಭಿಮಾನ ನಿಮಿತ್ತವಾದ ಅಶೌಚ ಮತ್ತು ಅಮಂಗಳತೆಗಳು ಇಲ್ಲದವನು ಆಗಿದ್ದಾನೋ ಆ ಜ್ಞಾನಿಯ ಜ್ಞಾನಯೋಗಿಗೆ ಕಾಮಿನಿಂದ ಯಾವ ಪ್ರಯೋಜನ ಇದೆ ನೀನೇ ಹೇಳು ಕೇವಲಂ ಯೋಗಲಗ್ನ ಸಚಿವ ಮಮ್ಮ ಪುರುಷೋ ಮನುತೆ ಬಹುಕಾಮಕಂ ಕೇವಲ ಜ್ಞಾನಯೋಗಿಯಾಗಿ ಆತ್ಮಸ್ವರೂಪದಲ್ಲಿ ವಿವರಿಸ್ತಾ ಇರ್ತಕ್ಕಂತಹ ನನಗೆ ಸ್ವರೂಪಾನಂದವು ಸದಾ ಇದ್ದೇ ಇರ್ತದೆ ಆತ್ಮನಂದ ಸ್ವರೂಪ ಜ್ಞಾನವಿಲ್ಲದ ಮಾತ್ರ ಸಂಸಾರ ಸುಖದಲ್ಲಿ ವಿವಾಹಕರಣಂ ಲೋಕೆ ವಿಜ್ಞೇಯಂ ಪರಬಂಧನ ತಸ್ಮತ್ತುಚಿರ್ನೋ ಮೇ ಸತ್ಯಂ ಸತ್ಯಂ ವದಾಮ್ಯಹಂ ಮದುವೆ ಮಾಡಿಕೊಳ್ಳುವುದು ದೊಡ್ಡ ಬಂಧನ ಆದ ಕಾರಣ ಮದುವೆಯಲ್ಲಿ ನನಗಿಷ್ಟ ಇಲ್ಲ ಇದು ನಿಜ ನಿಜವಾದ ಮಾತನ್ನೇ ನಿಮಗೆ ಹೇಳ್ತಾ ಇದ್ದೇನೆ ನ ಸ್ವಾರ್ಥಂ ಮೇ ಪ್ರವೃತ್ತಿರ್ಹಿ ಸಮ್ಯಕ್ ಸ್ವಾರ್ಥ ವಿಚಿಂತನಾಥ್ ತಿ ತತ್ಕರಿಷ್ಯಾದು ಜಗದ್ಧ ನನ್ನ ಸ್ವರೂಪವನ್ನೇ ನಾನು ದುಡಿಯುವುದರಿಂದ ಸ್ವಾರ್ಥಕ್ಕಾಗಿ ನಾನು ಪ್ರವರ್ತಿಸುವುದಿಲ್ಲ ಆದರೆ ನೀನು ಹೇಳಿದಂತೆ ಜಗತ್ತಿನ ಕ್ಷೇಮಕ್ಕಾಗಿ ಕಾರ್ಯವನ್ನು ಮಾಡ್ತೇನೆ ಮತ್ವಾ ವಚೋ ಗರಿಷ್ಠಂ ವ ನಿಯೋಕ್ತಿ ಪರಿಪೂರ್ತನೆ ಕರಿಷ್ಯಾಮಿ ವಿವಾಹಂ ವೈ ಭಕ್ತ ವಶ್ಯ ಸದಾ ಹ್ಯಹಂ ನನ್ನ ಕಾರಣ ಭಕ್ತಾಧೀನನಾದ ಭಕ್ತ ಪರಾಧೀನನಾದ ನಾನು ಹಿಂದೆ ಹೇಳಿದ ಮಾತಂತೆ ಮದುವೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ ಪರಂ ಯಾದೃಶೀಂ ಕಾಂತಾ ಗ್ರಹೀಷ್ಯಾ ಯಥಾಪಣಂ ತಕ್ಷೃಣು ಬ್ರಹ್ಮಂ ಯುಕ್ತಮೇವ ವಚೋ ಮಮ ಬ್ರಹ್ಮ ವಿಷ್ಣುಗಳೇ ನಾನು ಇಂತಹ ಕಾಮಿನಿಯನ್ನು ಮದುವೆ ಆಗ್ತೇನೆ ಎಂಬುದನ್ನು ಕೇಳಿ ಹೇಳ್ತೇನೆ ಯಾ ಮೇ ತೇಜಸ್ಸಮರ್ಥ ಹಿ ಗ್ರಹೀತು ಸ್ಯಾದ್ವಿಭಾಗಶಃ ತಾನ್ ನಿದೇಶಯ ಭಾರ್ಯಾೇ ಯೋಗಿನೀ ಕಾಮಿಣೀ ನಾನು ಪತ್ನಿಯನ್ನಾಗಿ ಪರಿಗ್ರಹಿಸಬೇಕೆಂದಿರುವಳು ಯೋಗಿ ನೀವು ಸುಂದರಿಯೂವಾಗಿದ್ದು ಭಾಗಶಃ ಧರಿಸಲು ಸಮರ್ಥಳಾಗಿರಬೇಕು ಅಂತಹ ಕಾಮಿನಿಯನ್ನೇ ನಾನು ಮದುವೆಯಾಗುವುದು ಅಂತಹ ಹುಳಿಯಲ್ಲಿರುಳು ಎಂಬುದನ್ನು ತೋರಿಸಿ ಯೋಗಯುಕ್ತೆ ಮಯಿ ತೋಗಿನ್ಯೋ ಭವಿಷ್ಯತಿ ಕಾಸಕ್ತೇ ಮಯಿ ತಾಮಿನ್ಯೋ ಭವಿಷ್ಯತಿ ಮತ್ತು ಅವಳು ನಾನು ಯೋಗನಷ್ಠನಾದರೆ ಅವಳು ಯೋಗ ನಿಷ್ಠಾಗಬೇಕು ಕಾಮಸುಖಾಸಕ್ತನಾದರೆ ಅವಳು ಕಾಮಾಸಕ್ತಳಾಗಬೇಕು ಯಮಕ್ಷರಂ ವೇದವಿಧೋ ನಿಗದಂತ ಮನೀಷಿಣ ಜ್ಯೋತಿಪ ಶಿವಂತೆ ಚಿಂತಯಿಷ್ಯೇ ಸನಾತನ ಯಾವ ಪರಮಾತ್ಮನನ್ನು ವೇದಗಳು ನಾಶವಿಲ್ಲದ ಅಕ್ಷರಸ್ವರೂಪನೆಂದು ವರ್ಣಿಸೋ ಅಂತಹ ಅನಾಧಿಯಾದ ಜ್ಞಾನಜ್ಯೋತಿವರುಪನಾದ ಪರಶಿವನನ್ನು ನಾನು ಸದಾ ಚಿಂತಿಸುತ್ತಿದ್ದೇನೆ ತಚ್ಚಿಂತಸಕ್ತೋ ಬ್ರಹ್ಮಂಗಾ ಭಾವಿನ ತತ್ರ ವಿಘ್ನಜನನೀ ಭವಿತ್ರೀ ಹತಾಸ್ತು ಮೇ ಆ ಪರಮಾತ್ಮನನ್ನು ಚಿಂತಿಸುತ್ತಿರುವಾಗ ನನ್ನ ಚಿಂತನೆಗೆ ಅಡ್ಡಿಯಾಗಿ ಬರೆದಿರುವವಳು ಯಾವಳು ಅಂತಹ ಕಾಮಿನಿಯನ್ನೇ ನಾನು ಮದುವೆ ಆಗ್ತೇನೆ ತ್ವ ವಿಷ್ಣುರಹಂ ವೀಶಿವ್ರಹ್ಮರೂಪಿಣ ಅಂಶಭೂತ ಮಹಾಭಾಗಾ ಯೋಗ್ಯಂ ತದನುಚಿಂತನಂ ಎಲೆ ವಿಧಿ ನೀನು ಹರಿಯೂ ಸಹ ನಾನು ಸಹ ವ್ಯಾಪಕನಾದ ಪರಮೇಶ್ವರನು ಅಂಶಭೂತರು ಆದ ಕಾರಣ ನಾವು ಆ ಪರಮತ್ಮನನ್ನು ಧ್ಯಾನಿಸುವುದು ಯುಕ್ತವಾದ್ದು ತಚ್ಚಿಂತೆಯ ವಿನೋದ್ವಾಹಂ ಸ್ಥಾ ಕಮಲಾಸನ ತಜ್ಞ ತಸ್ಮ್ಜಾಂಪ್ರಾ ದಿಶ್ ತ್ವ ಮತ್ಕರ್ಮನುಗತ ಅದರಂತೆ ನಾನು ಆ ಪರಮತ್ಮನೊಂದು ಧ್ಯಾನಿಸದೇ ಇರಲಾಗುವುದಿಲ್ಲ ಕಾರಣ ನನ್ನ ಕಾರ್ಯಕ್ಕೆ ಅನುಕೂಲಗಳಾದಂಥ ಕಾಮನಿಯನ್ನು ನನ್ನ ಭಾರೆಯನ್ನಾಗಿ ತೋರಿಸಿ ತತ್ರಾಪ್ ತತ್ರೇಕಂ ಪಣಮ್ಮೆ ತ್ವಣು ಬ್ರಹ್ಮಶ್ಚಮಾಂ ಪ್ರತಿ ಅವಿಶ್ವಾಸೋ ಮಧುಕ್ತೆ ಚೇನ್ಮಯತ್ಯಕ್ತ ಭವಿಷ್ಯತಿ ಎಲೆ ಬ್ರಹ್ಮನೇ ಇನ್ನು ಒಂದು ಪಣ ನಿಬಂಧನೆ ಅನ್ನ ಹೇಳ್ತೇನೆ ಕೇಳಿ ನಾನು ಪರಿಗ್ರಹಿಸಬೇಕೆಂದಿರುವವಳು ನನ್ನಲ್ಲಿ ಯಾವಾಗ ವಿಶ್ವಾಸವಿಲ್ಲದವಳಾಗ್ತಾಳೋ ಆಗ ಅವಳನ್ನು ತ್ಯಜಿಸಿಬಿಡ್ತೇನೆ ನನ್ನ ಮಾತಿನಲ್ಲಿ ಯಾವಾಗ ಅವಳು ವಿಶ್ವಾಸವನ್ನು ಇಡೋದಿಲ್ವೋ ಆವಾಗ ಕೂಡ ನಾನು ಅವಳನ್ನು ತ್ಯಜಿಸ್ತೇನೆ ಬ್ರಹ್ಮ ಹೇಳ್ತಾನೆ ಎಷ್ಟ ವಚಷ್ಟುತ್ಹಂ ಸ ವಿಷ್ಣುರ್ಹರ ಚ ಸ್ಮೋತ ಮನೋ ವೋಚೇತಿ ಶೃಣುನಾಥ ಮಹೇಶಾನಮಾರ್ಗಿ ಯಾದೃಶೀ ತ್ವಜಾ ನಿವೇದಿ ಸುಪ್ರೀತಿಯ ತಾಂ ಸ್ತ್ರೀಯ ತಾದೃಶೀಂ ಪ್ರಭೋ ಹೀಗೆ ಹರಿಯೊಡನಿರುವ ನನ್ನನ್ನು ಕುರಿತ ಹೇಳಲು ನಾನು ಸಂತುಷ್ಟನಾಗಿ ವಿನಯದಿಂದ ಸ್ವಾಮಿಯಾದ ಓ ಮಹೇಶ್ವರನೇ ನೀನು ಹೇಳುವಂತಹ ಕನ್ಯೇ ಇದ್ದಾಳೆ ಅವಳು ಯಾರು ಎಂಬುದನ್ನು ನಿನಗೆ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಬ್ರಹ್ಮ उमासा सािन्न रूपेण संजाता कार्य साधिनी सरस्वती तथा लक्ष्मी द्विधारूपा पुरा प्रभो जगन्मातिया उमदेवियो हिंदे सृष्टि मोस्थिति कार्य साधन सरस्वती लक्ष्मी एम रूपताे जनु पदमाकांतावदिष्णुस्त मम सरस्वती तृतीय रूपानो भोलोक्य हितैषिणी लक्ष्मू हरियांत्यादु सरस्वती निय भारिया प्रभु आ उमादियों तिगे लोकक्षेम का दक्षिणपुत्रिया सतीदेवी एंब हेसरीदनस तक्ष तनयाूत्सतीसा विभो सवेदृशी भवद्या भवदिहितिणी ಸಾ ತಪಸ್ಯತಿ ದೇವೇಷ ತ್ವರ್ಥಂ ಹಿ ದೃಢವ್ರತ ತ್ವಾಂ ಪತಿಂ ಪ್ರಾಪ್ತು ಕಾ ವೈ ಮಹಾತೇಜೋವತಿ ಸತೀ ಆ ಸತೀ ದೇವಿಯು ನೀನು ಹೇಳಿದಂತೆ ನಿನಗನುಕೂಳ ಆದ ಪತ್ನಿಯಾಗಲು ಮತ್ತು ತೇಜಸ್ವಿನಿಯಾದವಳು ನಿನ್ನನ್ನೇ ಪತಿಯಾಗ ಒಂದು ಉದ್ದೇಶದಿಂದ ದೃಢವಾದ ನಿಯಮದಿಂದ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ ದಾತುಂಗ್ಚವರ ತೈ ಕೃಪಾಂಕುರು ಮಹೇಶ್ವರ ತಾಂ ವಿವಾಹಯ ಸುಪ್ರೀತ್ಯ ವರಂ ದ ತಾದೃಶ್ ಓ ಪರಮೇಶ್ವರನೇ ಆಸತಿ ದೇವಿಗೆ ವರವನ್ನು ಅವಳ ಬಳಿಗೆ ತೆರಳಿ ಅವಳಿಗೆ ಬೇಕಾದ ವರವನ್ನು ಕೊಟ್ಟು ಪ್ರೀತಿಯಿಂದ ಅವಳನ್ನು ನೀನು ಪರಿಗ್ರಹಿಸು ಮದುವೆಯಾಗು ಅಂತೇಳಿ ಹೇಳ್ತಾನೆ ಬ್ರಹ್ಮ ಹರೇರ್ಮ ಚ ದೇವಾಂ ವಾಂಚಾಸ್ತಿ ಶಂಕರ ಪರಿಪೂರಯ ಸದೃಷ್ಟ್ಯಾಂ ಪಶ್ಯಾಮೋತ್ಸವ ಮಾದರತ್ ಪರಿಪೂರೆಯ ಸದೃಷ್ಟ್ಯಾಂ ಪಶ್ಯಾಮೋತ್ಸವ ಮಾದರಾತ್ ನನಗೂ ದೇವತೆಗಳಿಗೂ ಹರಿಗೂ ಸಹ ಈ ಅಭಿಲಾಷಿ ಇದೆ ಆದ ಕಾರಣ ಓ ಶಂಕರನೇ ಅನುಗ್ರಹವಿಟ್ಟು ನಮ್ಮ ಆಸೆಯನ್ನು ಪೂರೈಸು ಭಕ್ತರ ಆಸೆಯನ್ನು ಪೂರೈಸು ನಿನ್ನ ವಿವಾಹದ ಉತ್ಸವವನ್ನು ಸಂತೋಷ ನೋಡಬೇಕು ಅಂತೇಳಿದ್ದೇವೆ ಮಂಗಲಂ ಪರಮಂ ಭೂಯಸ್ತ್ರೋಕೇಶು ಸುಖಾವಹಂ ಸರ್ವಜ್ವರೋ ವಿನಶ್ಯೇ ್ವೈಸೇಶ್ ಮಾತ್ರ ಸಂಶಯ ಅದರಿಂದ ಮೂರು ಲೋಕಗಳಿದ್ದು ಮಂಗಳವಾಗ್ತದೆ ಎಲ್ಲರ ದುಃಖವೂ ಎಲ್ಲರಿಗೂ ತುಂಬ ಸುಖವಾಗ್ತದೆ ಅಥವಾ ಸ್ಥೇಷೇವಂತ ಮಧುಸೂದನ ಲೀಲಾಜಾಕೃತಿಮೀಶಾನ ಭಕ್ತವತ್ಸಲಮುತ್ ಅಚ್ಯುತೋ ಭಕ್ತವತ್ಸಲಮಚ್ಯುತೋ ಅಂದರೆ ಬಳಿಕ ನನ್ನ ಮಾತು ಮುಗಿದ ಮೇಲೆ ಹರಿಯು ಲೀಲಾಮಯ ಸ್ವರೂಪನಾಥ ಮತ್ತು ಭಕ್ತವತ್ಸಲನಾಥ ಶಿವನನ್ನ ಕುರಿತು ಹೀಗೆ ಹೇಳ್ತಾನೆ ವಿಷ್ಣು ವಾಚ ದೇವದೇವ ಮಹಾದೇವ ಕರುಣಾಕರ ಶಂಕರ ಯದುಕ್ತಂ ಬ್ರಹ್ಮಣ ಸರ್ವಂ ಅದುಕ್ತ ಸಂಶಯಃ ಕರುಣಾಮಯನು ಸುಖಪ್ರದನು ದೇವದೇವನು ಆದವೋ ಮಹಾದೇವನೇ ಈಗ ಬ್ರಹ್ಮನು ಹೇಳುವುದಿಲ್ಲವೋ ನಿಜವಾದುದು ನನ್ನ ಅಭಿಪ್ರಾಯವೂ ಹಾಗೇ ಇರುವುದು ಇದರಲ್ಲಿ ಸಂಶಯ ಇಲ್ಲ ತತ್ಕುರು ಮಹೇಶಾನ ಕೃಪಾಂಕರಿ ಸನಾಥಂಕುರು ಸದೃಷ್ಟ್ಯಾ ತ್ರಿಲೋಕಂ ಸುವಿವಾಕ್ಯತಾ ಆದ್ದರಿಂದ ಮಹೇಶ್ವರನೇ ನನ್ನಲ್ಲಿ ಅನುಗ್ರಹವನ್ನಿಟ್ಟು ಬ್ರಹ್ಮನು ಹೇಳಿದಂತೆ ಆ ಸತೀ ದೇವಿಯನ್ನು ಮದುವೆಯಾಗಿ ಮೂರು ಲೋಕಗಳಿಗೂ ಸುಖವನ್ನುಂಟು ಮಾಡು ಅಂತೇಳಿ ಹೇಳ್ತಾನೆ ವಿಷ್ಣು ब्रह्मोवाच्वा भगवान्ष्णु तूष्णीमास मुने सुधी तथास्तुतिम विह सभुर्भक्तवत्सलो ब्रह्म हेड़ता है हीगे पंडित भगवंतनु आद हरियु सुम्मनाथ्तवा भगवान्ष्णु तूष आस सुम्म्निद्द आस अंत अस्ति शब्द लिट्लूप्द आस ಮುನೇ ಸುಧೀ ಅಲೈ ಮುನಿ ನಾರದ ಮುನಿಯೇ ಜ್ಞಾನಿಯ ಅಂತ ಕುಳಿತ ಇಷ್ಟು ಹೇಳಿ ಹರಿ ತಥಾ ಅಸ್ತುತಿ ವಿಹಸ್ಯಾಹ ಸ ಪ್ರಭುರ್ಭಕ್ತವತ್ಸಲ ವಿಷ್ಣುವಿನ ಆತನು ಕೇಳಿ ನಕ್ಕು ಭಕ್ತವತ್ಸಲ ಶಿವನು ಹಾಗೆಯೇ ಆಗಲಿ ಅಂತೇಳಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿದ ತಥೇತ್ಯಾಹ ವಿಹಸ್ಯ ನಗಾಡ್ತ ಹಾಗೆ ಆಗಲಿ ತಥಾ ಅಂತೇಳಿ ಹೇಳಿ ತಥಾ ಅಂತ ಎನ್ನುವಂಥ ಅರ್ಥ ತಥಾಸ್ತು ಅಂತ ಹೇಳ್ತಾರಲ್ಲ ಅನುಗ್ರಹ ಮಾಡೋದು ಹೊರ ಕೊಡುವಂಥದ್ದು ಹಾಗೆಯೇ ಆಗಲಿ ಅಂತೇಳಿ ಅದರ ಅರ್ಥ ಋಷಿಗಳಿಗೆ ತಪಸ್ಸಿಗೆ ಒಲಿದು ದೇವರು ವರ ಕೊಡುವಂಥದ್ದು ತಥಾ ಅಸ್ತು ಹಾಗೆಯೇ ಆಗಲಿ ಅಸ್ತಿ ಅಂದರೆ ಇದೆ ಆಗಿದೆ ಅಸ್ತು ಅಂದರೆ ಆಗಲಿ ಅನ್ನೋತಕ್ಕಂಥ ಅರ್ಥ ಪಠತು ಭವತು ಲಿಖತು ಅದು ಲೋಟ್ಲಕಾರ ವಿದ್ಯಾರ್ಥಕವಾಗಿ ಅಥವಾ ಆಶೀರ್ವಾರ್ಥಕವಾಗಿ ಬರ್ತದೆ ಅದು ವಿಧಿ ಹೀಗೆ ಆಗಲಿ ಅನ್ನತಕ್ಕಂಥದ್ದು ಅಥವಾ ಆಶೀರ್ವಾದ ಹೀಗೆ ಆಗಲಿ ಅಂತ ಹಾರೈಕೆ ಆ ಅರ್ಥದಲ್ಲಿ ಅದು ಬರತಕ್ಕಂಥದ್ದು ವಿಧ್ಯಾಶ್ ವಿಧ್ಯಾಶಿಷೋ ಲಿಂಗ್ ಲೋಟೌ ಲಿಂಗ್ಲಕಾರ ಮತ್ತು ಲೋಟ್ಲಕಾರಗಳು ಬರ್ತವೆ ತತಸ್ವಾಂಚ ಸಂಪ್ಯ ಚಾಜ್ಞಾಂಸ ಮುನಿ ಸುರೈ ಅಗಚ್ಛಾವ ಸ್ವೇಷ್ಠ ದೇಶಂ ಶಸ್ತ್ರೀಕೌ ಪರಹರ್ಷಿತೌ ಬಳಿಕ ನಾನೂ ಹರಿಯೂ ಸಹ ಶಿವನ ಅಪ್ಪಣೆಯನ್ನು ಪಡೆದು ಮತ್ತು ದೇವತೆಗಳೊಡನೆ ನೀವು ನಮ್ಮ ಪತ್ನಿಯರೊಡನೆ ನೀವು ನಮ್ಮ ನಮ್ಮ ಸ್ಥಾನಗಳಲ್ಲಿ ತೆರಳಿದೆವು ತು ಆವಾಂಚ ಆವಾಂ ನಾವಿಬ್ ನಾವಿಬ್ಬರು ಹರಿ ಬ್ರಹ್ಮರು ಬಳಿಕ ಸಂಪ್ರಾಪ್ಯ ಚಜ್ಞಾಂ ಸಹ ಮುನಿಭಿಸ್ಸುರೈ ಸ ಮುನಿಭಿಸ್ಸುರೈ ಮುನಿ ಸು ದೇವತೆಗಳು ಮುನಿಗಳ ಒಟ್ಟಿ ಸಹಿತರಾಗಿ ಆಜ್ಞೆಯನ್ನು ಪಡೆದು ಶಿವನ ಆಜ್ಞೆಯನ್ನು ಪಡೆದು ಸಂಪ್ರಾಪ್ಯ ಚ ಆಜ್ಞಾ ಅಗಚ್ಚಾವ ಸ್ವೇಷ್ಠ ದೇಶಂ ನಮ್ಮ ನಮ್ಮ ನಮ್ಮ ಸ್ಥಾನಗಳಿಗೆ ಸ್ವಸ್ಥಾನಗಳಿಗೆ ತೆರಳಿದೆವು ಶಸ್ತ್ರೀಕು ಪರಹರ್ಷಿತು ನಮ್ಮ ನಮ್ಮ ಪತ್ನಿಯರೊಡನೆ ಅತ್ಯಂತ ಆನಂದದಿಂದ ಪರಮ ಸಂತೋಷದಿಂದ ತೆರಳಿದೆವು ಅಗಚ್ಚಾವಹ ಅಗಚ್ಚಾವ ಅಗಚ್ಚಾಮ ನಾವಿಬ್ಬರು ಅವರೊಂದಿಗೆ ಮುನೀಸುರು ದೇವತೆಗಳೊಂದಿಗೆ ನಾವು ಹೋದೆವು ಅಂಥೇಳಿ ಗಮ ಅಂತೇಳಿದರೆ ಬಹು ವಚನ ಬರ್ತದೆ ಚಾವ ಅಂತ ಹೇಳಿದರೆ ಇಬ್ರು ದ್ವಿವಚನ ಹಾಗೆ ಇದು ಶ್ರೀ ಇದು ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿಂ ದ್ವಿತೀಯ ಸತಿ ಖಂಡೇ ವಿಷ್ಣು ಶಿವ ಶಿವಪ್ರಾರ್ಥನಾ ವರ್ಣನಂ ನಾಮ ಷೋಡಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ಎರಡನೇದಾದ ರುದ್ರ ಸಮಿತಿಯಲ್ಲಿ ಎರಡನೇದಾದ ಸತೀಖಂಡದಲ್ಲಿ ವಿಷ್ಣು ಬ್ರಹ್ಮರಿಂದ ಮಾಡಿದಂಥ ಶಿವನ ಪ್ರಾರ್ಥನೆ ವರ್ಣನೆ ಎನ್ನತಕ್ಕಂಥ ಹದಿನಾರನೇ ಅಧ್ಯಾಯ ಮುಗಿಯಿತು ಮುಂದೆ ಹದಿನೆಂಟನೇ ಅಧ್ಯಾಯವನ್ನು ನಾಳೆ ನೋಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ